ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಪುರಾಣ ಇದರಲ್ಲಿ ವಿದ್ಯೇಶ್ವರ ಸಂಹಿತೆ ಒಂದನೇದು ಎರಡನೇದು ಈಗ ನಾವು ನೋಡ್ತಾ ಇರತಕ್ಕಂಥ ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದಾದಂಥ ಸೃಷ್ಟಿಖಂಡ ಅದರಲ್ಲಿ ಈಗ ಹನ್ನೊಂದನೇ ಅಧ್ಯಾಯವನ್ನು ನಾ ನೋಡೋಣ ಶ್ರೀ ಓನ್ನ ಶಿವಯ ಅಥ ಶ್ರೀಶಿವಮಹಾಪುರ ರುದ್ರ ಸಂಹಿತಿಖಂಡೇ ಏಕಾಶೋಧ್ಯಾ ಋಷಯ ಊಚುಃ ಸೂತ ಸೂತ ಮಹಾಭಾಗವ್ಯಾಸಿಷ್ಯನಮಸ್ತು ತೇ ಶ್ರಾವಿ ಶ್ರಾವಿಭುತ ಶೈವ ಕಥಾಪಾವನ ತತ್ರದ್ಭುತ ಮಹಾ ದಿವ್ಯಾಂಗೋತ್ಪತ್ತಿಶ್ರ ಪ್ರಭಾವಂಚ ಶ್ರಭಾವಂಚದಶೋ ಭವೇದಿಹ ಹನ್ನೊಂದನೇ ಅಧ್ಯಾಯ ಬಳಿಕ ಈ ಶೌನಕಾದಿ ಋಷಿಮುನಿಗಳು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರ ಹತ್ರ ಹೀಗೆ ಹೇಳ್ತಾರೆ ಋಷಯ ಊಚು ಹೇಳಿದರು ಋಷಿಗಳು ಸೂತ ಸೂತ ಮಹಾಭಾಗ ಅಯ್ಯ ಮಹಾನ್ ಭಾವನೆ ಸೂತ ಮುನಿಯೇ ವ್ಯಾಸ ಶಿಷ್ಯನೇ ಭಗವಾನ್ ವ್ಯಾಸಮಹರ್ಷಿಗಳ ನೇರ ಶಿಷ್ಯರೇ ಶಿಷ್ಯನಾದವನೇ ನಮಃ ಅಸ್ತು ತೇ ನಿನಗೆ ತುಭ್ಯಂ ತೇ ನಿನಗೆ ನಮಃ ಅಸ್ತು ನಮಸ್ಕಾರವಿರಲಿ ಶ್ರಾವಿತಾ ಆದ್ಯ ಶ್ರಾವಿತ ಅದ್ಯ ಅದ್ಭುತ ಶೈವಕಥಾ ಪರಮಪಾವನಿ ಈಗ ಹತ್ರ ಇವತ್ತು ಅದ್ಭುತವು ಪರಮಪಾವನವಾದಂಥ ಶಿವಕಥೆಯನ್ನು ನಿನ್ನಿಂದ ನಾವು ಕೇಳ್ತಾಯಿದ್ದೆವು ಕೇಳಲ್ಪಟ್ಟಿತು ಆದ್ಯವೂ ಅದ್ಭುತವೂ ಆದಂಥ ಅತ್ಯಂತ ಶ್ರೇಷ್ಠವೂ ಅದ್ಭುತವಾದಂತಹ ಅಥವಾ ಅದ್ಯ ಅದ್ಭುತ ಈವಾಗ ಈಗ ನಿನ್ನತ್ರ ಪರಮ ಪರಮಪಾವನವಾದಂಥ ಶಿವನ ಕಥೆಯನ್ನ ಕಥೆಯನ್ನು ಶಿವಪುರಾಣವನ್ನು ತತ್ರಭುತ ಮಹಾದಿವ್ಯಾಂಗೋತ್ಪತ್ತಿಯಶ್ತ ಶುಭ ಶುತ್ವ ಯಸ್ಯ ಪ್ರಭಾವಂಚ ದುಃಖನಾಶೋ ಭವೇ ದಿಹ ಅದರಲ್ಲಿ ಯಾವ ಶಿವಪುರಾಣದ ಕಥೆಯಲ್ಲಿ ಅದ್ಭುತ ಮಹಾದಿವ್ಯಾಂಗೋತ್ಪತ್ತಿ ಆ ಅತ್ಯಂತ ಮಹತ್ವವು ದಿವ್ಯವು ಬೆಳಗುವಂಥದ್ದು ದೇದೀಪ್ಯವಾನದವಾದಂಥದ್ದನ್ನು ದಿವ್ಯಾ ಅಂಥೇಳಿ ದಿವು ಕಾಂತ ಕಾಂತೌ ಅಂಥೇಳಿ ಬೆಳಗುವಂಥದ್ದು ಕಾಂತಿಯುಕ್ತವಾದದ್ದು ಅಂತಹ ಅದ್ಭುತವಾದಂತಹ ಲಿಂಗದ ಉತ್ಪತ್ತಿ ಆ ಮಹಾಲಿಂಗದ ಉತ್ಪತ್ತಿ ಅತ್ಯಂತ ಶುಭಕರವಾದಂತಹ ಆ ಒಂದು ಕಥೆಯನ್ನು ನಾವು ಕೇಳಿದೆವು ಶ್ರುತ ಶುಭ ಶುತ್ ಯಹ ಪ್ರಂ ದುಃಖನಾಶೋ ಭೇದಿಹ ಅಂತಹ ಯಾವುದರ ಪ್ರಭಾವವನ್ನು ಕೇಳಿದ ಮಾತ್ರದಿಂದಲೇ ಇಲ್ಲಿಯ ದುಃಖಗಳೆಲ್ಲೋ ಪರಿಹಾರ ಆಗ್ತದೋ ಆಗ್ತವೋ ಅಂತಹ ಪರಮಾಬುತವು ದಿವ್ಯವು ಶುಭಕರುವ ಅಂತಹ ಲಿಂಗದ ಉತ್ಪತ್ತಿಯನ್ನು ಕೇಳಿದ್ದಾಯಿತು ಬ್ರಹ್ಮನಾರದ ಸಂತ್ಯದಯಾನಿಧೇ ಶಿವಾರ್ಚನವಿಧಿ ರೋಹಿ ಯ ತುಷ್ಟೋ ಭೇತ್ ಶಿವ ಇಲೇ ಕರುಣಾಶಾಲಿಯೇ ದಯಾನಿಧಿಯೇ ಯಾವ ರೀತಿ ಏನ ತುಷ್ಟ ಭವೇತು ಶಿವ ಯಾವ ರೀತಿಯಿಂದ ಪೂಜಿಸಿದರೆ ಶಿವನು ಸುಪ್ರೀತನಾಗ್ತಾನೋ ಸಂತುಷ್ಟನಾಗ್ತಾನೋ ಅಂತಹ ಶಿವಾರ್ಚನಾ ವಿಧಿ ಶಿವಪೂಜಾ ವಿಧಾನವನ್ನು ಬ್ರಹ್ಮನಾರದ ಸಂವಾದಕ್ಕೆ ನಮಗೆ ತಿಳಿಸು ಬ್ರಹ್ಮನಾರದ ಸಂವಾದ ಅನುಸೃತ್ಯ ಬ್ರೂಹಿ ಅಂದರೆ ಬ್ರಹ್ಮನು ಚದುರ್ಮುಖ ಬ್ರಹ್ಮನ ಹಿಂದೆ ಹೇಗೆ ನಾರದರಿಗೆ ಉಪದೇಶಿಸಿದ್ರು ಆ ರೀತಿಯ ಅದನ್ನ ನಮಗೆ ತಿಳಿಸು ಅಂಥೇಳಿ ಸೂತಮನಗಳು ತ ಕೇಳ್ತಾರೆ ಬ್ರಾಹ್ಮಣೈ ಕ್ಷತ್ರಿಯರ್ವೈಶ್ಯೈ ಶೂದ್ರೈರ್ವಾ ಪೂಜ್ಯತೆ ಶಿವ ಕಥಂ ಕಾರ್ಯಂಚ ತದಬ್ರೋಹಿ ಯಥಾವ್ಯಾಸುತ ಯಥಾವಸ ಮುಖಾಚಿತ ಅಂದರೆ ಬ್ರಾಹ್ಮಣರು ಬ್ರಾಹ್ಮಣರಿಂದ ಬ್ರಾಹ್ಮಣೈ ಕ್ಷತ್ರಿಯರಿಂದ ವೈಶ್ಯರಿಂದ ಶೂದ್ರರಿಂದ ಅಂದರೆ ಆಯಾ ವರ್ಣದವರಿಂದ ವರ್ಣ ಅಂತ ಹೇಳಿದರೆನು ಒಳಗಿನ ಬಣ್ಣ ನಮ್ಮ ಬಣ್ಣ ವರ್ಣ ಬಣ್ಣ ಅಂದರೆ ಅಂತರಂಗ ನಮ್ಮ ಏನು ಪ್ರಧಾನವಾದಂಥ ಭಾವ ಯಾವ ಭಾವ ಬ್ರಹ್ಮಭಾವೋ ಕ್ಷಾತ್ರ ಭಾವವೋ ನಮ್ಮ ಮನಸ್ಸು ಅಂತರ್ಮನಸ್ಸು ಏನಿದೆ ನಮ್ಮ ಬುದ್ಧಿ ಏನಿದೆ ಅದು ಯಾವುದರಲ್ಲಿ ಹೆಚ್ಚು ಪ್ರವೃತ್ತವಾಗ್ತದೋ ಯಾವ ಗುಣದಲ್ಲಿ ಅದರ ಮೇಲೆ ನಮ್ಮ ವರ್ಣವು ನಿರ್ಧಾರವಾಗ್ತದೆ ಹೊರತು ಹುಟ್ಟಿನಿಂದ ಅಲ್ಲ ಜಾತಿಯಿಂದ ಅಲ್ಲ ವರ್ಣ ಜಾತಿ ಅಂತ ಕೇಳೋ ಕೇವಲ ಹುಟ್ಟಿನಿಂದ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತೇಳಿ ಹೇಳುವಂಥದ್ದು ಎಲ್ಲಾ ಬಣ್ಣದವರು ಕೂಡ ಅಂದರೆ ಎಲ್ಲ ವರ್ಣ ಅಂತೇಳಿ ಎಲ್ಲ ಅದು ಜಾತಿ ಅದು ಬೇರೆ ವರ್ಣ ಅಂತೇಳಿ ಹೇಳಿದರೆ ಕೇವಲ ಅವನ ಬಣ್ಣ ಏನು ಒಳಬಣ್ಣ ಒಳ ಅವನ ಹೆಚ್ಚು ಜ್ಞಾನದ ಒಂದು ರುಚಿ ಇದ್ದವನು ಬ್ರಾಹ್ಮಣ ಎನಿಸಿದರೆ ಕ್ಷಾತ್ರಗುಣ ಹೆಚ್ಚುವವನು ಅಂದರೆ ರಕ್ಷಿಸಬೇಕು ಎನ್ನುತಕ್ಕಂತಹ ಸಾಮರ್ಥ್ಯ ಕೂಡ ಇರುವವನು ಮನಸು ಕೂಡ ಇರುವವನು ಇಚ್ಛಾಶಕ್ತಿ ಹಾಗೂ ಆ ಒಂದು ಸಾಮರ್ಥ್ಯ ಕೂಡ ರಕ್ಷಣೆ ಮಾಡತಕ್ಕಂಥ ಧರ್ಮ ರಕ್ಷಣೆ ಮಾಡತಕ್ಕಂಥ ಸ್ವಭಾವ ಅದು ಕ್ಷಾತ್ರಗುಣ ವೈಶ್ಯ ಅಂತ ಹೇಳಿದರೆ ಸಂ ಕೃಷಿ ಗೋರಕ್ಷಣೆ ವಾಣಿಜ್ಯಾದಿಗಳ ಮೂಲಕ ಸಂಪತ್ತನ್ನು ಸಂಗ್ರಹಣೆ ಮಾಡತಕ್ಕಂಥದ್ದು ವ್ಯಾಪಾರ ಆಮೇಲೆ ಪಶುಪಾಲನೆ ಕೃಷಿ ಆಸಕ್ತಿ ಇರತಕ್ಕಂತಹ ಸ್ವಭಾವ ಇದು ವೈಶ್ಯ ಧರ್ಮ ಆದರೆ ವೈಶ್ಯ ವರ್ಣದ ಒಂದು ಅಭಿವ್ಯಕ್ತಿ ಹಾಗೆ ಶೂದ್ರ ಧರ್ಮ ಅಂತೇಳಿದರೆ ಸೇವಾ ಹಿ ಪರಮೋಧರ್ಮ ಇತರರನ್ನ ಸೇವೆ ಮಾಡಬೇಕು ಕಷ್ಟದವರನ್ನು ಕಂಡು ಕರಗುವಂಥದ್ದು ಅವರಿಗೆ ಸಹಾಯ ಮಾಡುವಂಥದ್ದು ಎಲ್ಲರ ಸೇವೆ ಮಾಡತಕ್ಕಂತಹ ಒಂದು ಎಲ್ಲರಿಗೆ ಬೇಕಾದಂತೆ ಅವರಿಗೆ ಮಾಡಿಕೊಡ್ತಕ್ಕಂಥ ಸ್ವಭಾವ ಇದು ಶೂದ್ರ ಧರ್ಮ ಅಂತ ಹೇಳ್ತಾರೆ ಹೊರತು ಇದು ಮೇಲು ಕೀಳುಗಳ ಒಂದು ವ್ಯವಸ್ಥೆ ಅಲ್ಲ ಕೇವಲ ಒಂದು ವೈವಿಧ್ಯ ಅಷ್ಟೇ ಸೃಷ್ಟಿವೈವಿಧ್ಯ ಚಾತುರ್ಪಣ್ಯಂ ಮಯಾಸಷ್ಟಮ್ ಗುಣಕರ್ಮ ವಿಭಾಗಶಃ ಅಂಥೇಳಿ ಹಾಗಾಗಿ ಇದು ಯಾರು ಈಗ ನಾವು ಈಗ ಯಾರು ಈಗ ಲೋಕದಲ್ಲಿ ಶೂದ್ರ ಅಂತೇಳಿ ಜಾತಿಯಲ್ಲಿ ಹೇಳ್ತಾರೋ ಅವರು ನಿಜವಾಗಿ ಶೂದ್ರರಲ್ಲ ಅಂದರೆ ಎಲ್ಲರೂ ಕೂಡ ಅಲ್ಲ ಅದರಲ್ಲಿ ಎಷ್ಟೋ ಜನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಗುಣದವರಿದ್ದಾರೆ ವೈಶ್ಯ ವರ್ಣ ಆ ಸ್ವಭಾವದವರು ಜ್ಞಾನ ಪಿಪಾಸೆ ಹೆಚ್ಚಿರುವವರು ಜ್ಞಾನದ ದಾಹ ಇರತಕ್ಕಂಥವರು ಅದರಲ್ಲಿ ಬ್ರಾಹ್ಮಣ ವರ್ಣದವರು ಎನಿಸ್ತಾರೆ ಹಾಗೆ ಎಲ್ಲ ವರ್ಣದಲ್ಲಿಯೂ ಕೂಡ ಎಲ್ಲ ಜಾತಿಯಲ್ಲಿ ಆ ವರ್ಣ ನಿರ್ಧಾರ ಆಗೋದು ಹಾಗೆ ಅವರವರ ಆಸಕ್ತಿ ಗುಣ ಕರ್ಮ ಇವಾಗ ಅವರ ಗುಣ ಮತ್ತು ಅವರು ಮಾಡತಕ್ಕಂಥ ಕರ್ಮ ಇವೆರಡರಿಂದ ನಿರ್ಧಾರ ಆಗ್ತದೆ ಅಂಥೇಳಿ ಯಾವ ವರ್ಣ ಅಂತೇಳಿ ಹಾಗಾಗಿ ಅಂತಹ ಬ್ರಾಹ್ಮಣೈ ಅಂದರೆ ಜ್ಞಾನ ವಿಶೇಷವಾದಂಥ ಜ್ಞಾನಾಸಕ್ತಿ ಉಳ್ಳವರು ಹಾಗೂ ಬ್ರಹ್ಮಚರ್ಯವನ್ನು ಅನಿಸ್ತಕ್ಕಂಥವ್ರು ಅಂತೇಳಿ ಬ್ರಾಹ್ಮಣ ಅಂತೇಳಿದರೆ ಬ್ರಹ್ಮಚರ್ಯ ಅಂದರೆ ಏನು ಬ್ರಹ್ಮ ದೇವರು ಅಥವಾ ವೇದ ಇದರಲ್ಲಿ ಹೆಚ್ಚು ಆಸಕ್ತಿ ಇದರಲ್ಲಿ ಚರ್ಚೆ ತೊಡಗುವಿಕೆ ಆಚರಣೆ ಇದರಲ್ಲಿ ಹೆಚ್ಚು ಮನಸ್ಸು ಕೊಡ್ತಕ್ಕಂಥದ್ದು ಬ್ರಾಹ್ಮಣನ ಸಹಜ ಸ್ವಭಾವ ಬ್ರಾಹ್ಮಣವರ್ಣ ಅಂತೇಳಿದ್ರೆ ಹಾಗೆ ಹಾಗೆ ಅಂಥವರಿಂದ ಆಮೇಲೆ ಕ್ಷತ್ರಿಯರಿಂದ ವೈಶ್ಯರಿಂದ ಯಾವ್ಯಾವ ಸ್ವಭಾವದವರಿಂದ ಶೂದ್ರ ಸ್ವಭಾವದವರಿಂದ ಯಾವ ರೀತಿ ಪೂಜಿಸಲ್ಪಡ್ತಾನೆ ಶಿವನು ಅಂತೇಳಿ ಶೂದ್ರ ಇರುವ ಪೂಜ್ಯತೆ ಶಿವ ಕಥಂ ಹೇಗೆ ಕಾದ್ಯಂಚ ತದ್ಬ್ರೂಹಿ ಹೇಗೆ ಮಾಡಬೇಕು ಅವರಲ್ಲಿ ಯಾರ್ಯಾರು ಹೇಗೆ ಹೇಗೆ ಪೂಜಿಸಬೇಕು ಕಥಂ ಕಾರ್ಯಂಚದ್ ಬ್ರೂಹಿ ಯಥಾ ವ್ಯಾಸಮುಖ ಶ್ರುತಂ ಎಂಬುದನ್ನು ನೀನು ವ್ಯಾಸನ ಮುಖದಿಂದ ಕೇಳಿದ ಹಾಗೆ ನಮಗೆ ವಿವರಿಸು ಅಂದರೆ ಸೂತಮುನುಗಳಿಗೆ ಯಾರು ಹೇಳಿದ್ದು ರೋಮಹರ್ಷಣರಿಗೆ ಅಥವಾ ಲೋಮಹರ್ಷಣರಿಗೆ ವ್ಯಾಸರು ಹೇಳಿದ್ದು ಅವರ ಗುರುಗಳು ವ್ಯಾಸರಿಗೆಲ್ಲಿಂದ ಗೊತ್ತಾಯಿತು ಬ್ರಹ್ಮನಾರದರ ಸಂವಾದ ಬ್ರಹ್ಮನಾರದರ ಸಂವಾದವನ್ನು ವ್ಯಾಸರು ಹೇಳ್ತಕ್ಕಂಥದ್ದು ಯಾರಿಗೆ ಶಿಷ್ಯರಾದ ಸೂತಮುನಿ ಬೆಳಗ್ಗೆ ಅಂತಹ ಆ ವ್ಯಾಸರು ಹೇಳಿದಂಥ ಬ್ರಹ್ಮನಾರದ ಸಂವಾದ ರೂಪವಾದಂತಹ ಶಿವ ಅರ್ಚನೆ ಶಿವಾರಾಧನೆಯ ವಿಧಾನವನ್ನು ತಿಳಿಸಬೇಕು ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು ಯಾವ್ಯಾವ ವರ್ಣದವರು ಅಂಥೇಳಿ ಅದನ್ನು ತಿಳಿಸು ಅಂತೇಳಿ ಶವನಕಾದಿಗಳು ಕೇಳ್ತಾರೆ ದಕ್ಷೃತ್ವಚನಂ ತೇಷ್ ಶರ್ಮದಂ ಶ್ರುತಿ ಸಮ್ಮತ ಉವಾಚ ಸಕಲಂ ಪ್ರೀತ್ಯ ಮುನಿ ಪ್ರಶ್ನಾನುಸಾರತ ಅಂದರೆ ತತ್ ಶುತ್ ವಚನ ತತ್ ವಚನ ತದ್ ವಚನ ಶುತ್ ಅಲ್ಲಿ ಜಸ್ತ್ಸಸಂಧಿ ಆಗ್ತದೆ ಜಸ್ತ್ವಸಂಧಿ ತತ್ ವಚನ ತದ್ವಚನ ಜಸ್ತ್ವ ತತ್ ಶುತ್ ತೃತ್ವ ಅಲ್ಲಿ ಶು ಶುತ್ವಸಂಧಿ ಹೀಗೆ ಆ ವಚನವನ್ನು ಕೇಳಿ ಮಾತನ್ನು ಕೇಳಿ ಕೃಷಿಮುನಿಗಳ ತಾಂ ಅವರ ಶವನಕಾರಿಗಳ ಶರ್ಮದಂ ಶೃತಿ ಸಮ್ಮತ ಎಂಥ ಮಾತದು ಶರ್ಮದ್ ಎಲ್ಲರಿಗೂ ಸುಖವನ್ನು ಉಂಟು ಮಾಡುವಂಥದ್ದು ಸುಖದಾಯಕವೂ ಶರ್ಮದಂ ಶರ್ಮ ದದಾತಿ ಇತಿ ಶರ್ಮದಂ ಶರ್ಮ ಅಂದರೆ ಸುಖ ಶ್ರುತಿ ಸಮ್ಮತ ಶ್ರುತಿ ವೇದಸಮ್ಮತವೂ ಆದಂತಹ ಮಾತದ್ದು ಅದನ್ನು ಕೇಳಿ ಹೂವಾಚ ಸಕಲಂ ಎಲ್ಲವನ್ನು ಕೂಡ ಹೂವಾಚ ಹೇಳಿದ ಯಾರು ಸೂತ ಮುನಿ ಬಹಳ ಪ್ರೀತಿಯಿಂದ ಮುನಿ ಪ್ರಶ್ನಾನುಸಾರತಃ ಮುನಿಗಳ ಪ್ರಶ್ನೆಗೆ ಅನುಸಾರವಾಗಿ ಅದೆಲ್ಲವನ್ನು ಕೂಡ ಕ್ರಮ ಪ್ರಕಾರ ಅನುಕ್ರಮವಾಗಿ ವಿವರಿಸಿಟ್ಟು ತೊಡಗಿದೆ ಸೂತ ವಾಚ ಅಂದರೆ ಶ್ರುತಿ ಸಮ್ಮತ ನಾವು ಸಮ್ಮತ ಅಂತ ಹೇಳಿದರೆ ಅದಕ್ಕೆ ಸಂವಾದಿಯಾದ ಅಂತ ಹೇಳಿ ಅದಕ್ಕೆ ಅನುಸಾರವಾಗಿ ಅಂತೇಳಿ ಅನ್ನತಕ್ಕಂಥ ಅರ್ಥ ವೇದ ಸಮ್ಮತ ಅಂತ ಹೇಳಿದರೆ ಶ್ರುತಿ ಈಗ ಒಂದು ಪ್ರಭು ಸಂಹಿತ ಸಂಹಿತ ಅಥವಾ ಸಮ್ಮತ ಇನ್ನೊಂದು ಮಿತ್ರ ಸಂಹಿತ ಸಂಹಿತ ಅಲ್ಲ ಸಂಹಿತ ಇನ್ನೊಂದು ಕಾಂತಾಸಂಹಿತ ಅಂಥೇಳಿ ಮೂರು ರೀತಿ ಸಾಹಿತ್ಯದಲ್ಲಿ ಬರ್ತದೆ ಅಂದರೆ ಶಾಸ್ತ್ರಗಳಲ್ಲಿ ಅಥವಾ ಯಾವ ಈ ಒಂದು ವಾಮಯ ಅಂತೇಳಿ ಒಂದು ವಾಕ್ ಅದರ ಒಂದು ಸಂಗ್ರಹ ಸಾಹಿತ್ಯ ಸರಸ್ವತಿ ಇದರಲ್ಲಿ ಮೂರು ವಿಧವಾಗಿದೆ ಒಂದು ಪ್ರಭು ಸಂಹಿತ ಅಂತ ಹೇಳಿದರೆ ಏಷ ಆದೇಶ ಏಷ ಉಪದೇಶ ಎಂದು ಮುಂತಾಗಿ ವಿಧಿಸತಕ್ಕಂತಹ ವೇದದ ವಾಕ್ಯಗಳು ಶ್ರುತಿ ವಾಕ್ಯಗಳು ಅದು ಉಪದೇಶ ಆದೇಶ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತೇಳಿ ಇದಂ ಇತ್ತಮ್ಮ ಅಂತೇಳಿ ಅಲ್ಲಿ ಶಾಸನ ರೂಪವಾಗಿ ಹೇಳ್ತಕ್ಕಂಥದ್ದು ರಾಜಶಾಸನದಂತೆ ಅದು ಪ್ರಭು ಸಂಹಿತವಾದ ಶಾಸ್ತ್ರಗಳು ವೇದ ಮತ್ತೆ ಅಂದರೆ ವೇದ ಅಥವಾ ಶ್ರುತಿ ಅಂತ ಹೇಳ್ತೇವೆ ಕಿವಿಯಿಂದ ಕೇಳಿದ್ದು ವೇದಗಳು ಆಮೇಲೆ ಸ್ಮೃತಿ ಶ್ರುತಿ ಸ್ಮೃತಿಗಳು ಇವುಗಳು ಮುಖ್ಯವಾಗಿ ನಾವು ಪ್ರಭು ಸಂಹಿತ ಕಾವ್ಯಗಳು ಅಂತೇಳಿ ಹೇಳ್ತೇವೆ ಅದಾದ ಮೇಲೆ ಮಿತ್ರ ಸಂಹಿತ ಸಂಹಿತ ಅಂದರೆ ಮಿತ್ರನ ಹಾಗೆ ಹೇಳುವಂಥವುಗಳು ನಮಗೆ ನೀತಿಯನ್ನು ಒಬ್ಬ ಉತ್ತಮ ಗೆಳೆಯನ ಹಾಗೆ ನಮ್ಮ ನಮಗೆ ಹಿತವನ್ನು ಹೇಳ್ತಕ್ಕಂಥವು ಶಾಸ್ತ್ರಗಳು ಅದು ಯಾವುದು ಪುರಾಣ ಇತಿಹಾಸಗಳು ಹದಿನೆಂಟು ಪುರಾಣಗಳು ಮಹಾಭಾರತ ರಾಮಾಯಣಾದಿ ಇತಿಹಾಸಗಳು ಗುರುಚರಿತ್ರೆ ಇರ್ಬೋದು ಇಂಥವುಗಳು ಇದೆಲ್ಲ ಇತಿಹಾಸಗಳು ಹೀಗೆ ಗುರುಚರಿತ್ರೆಯಿಂದ ದತ್ತ ದತ್ತಾತ್ರೇಯ ಭಗವಾನ್ ದತ್ತಾತ್ರೇಯರ ಅವತಾರ ಅದರ ಕಥೆ ಹೀಗೆ ಇಂಥವುಗಳೆಲ್ಲ ಇತಿಹಾಸಕ್ಕೆ ಬರ್ತದೆ ಹೀಗೆ ಇವುಗಳು ಎಲ್ಲ ನಮಗೆ ಮಿತ್ರ ಸಂಹಿತ ಗ್ರಂಥಗಳು ಮಿತ್ರನಂತೆ ಹಿತವನ್ನು ಹೇಳ್ತವೆ ಅತ್ಯಂತ ಕಠಿಣವಾಗಿ ಹೀಗೆ ಅಂತೇಳಿ ಆದೇಶ ಮಾಡೋದಿಲ್ಲ ಹೀಗೆ ಮಾಡಿ ಅಂತೇಳಿ ಆದರೆ ಹಿತವು ಇದು ಒಳ್ಳೆಯದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ನಮಗೆ ವಿಚಾರವನ್ನು ಕೊಡ್ತದೆ ಆಮೇಲೆ ಇದು ಪ್ರಭು ಸಂಹಿತ ಆಯಿತು ಮಿತ್ರ ಸಂಹಿತ ಆಯಿತು ಆಮೇಲೆ ಕಾಂತಾಸಂಹಿತ ಅಂತೇಳಿದರೆ ಕಾವ್ಯಗಳು ಆಧುನಿಕ ಶೈಲಿಯ ಕಾವ್ಯಗಳು ಮಹಾಕಾವ್ಯಗಳು ಖಂಡಕಾವ್ಯಗಳು ಆಮೇಲೆ ನಾಟಕಗಳು ಇತ್ಯಾದಿಗಳೆಲ್ಲ ರೂಪಕಗಳು ನಾಟಕ ಇವೆಲ್ಲ ಕಾವ್ಯಗಳು ಅಥವಾ ಪದ್ಯಕಾವ್ಯಗಳು ಗದ್ಯಕಾವ್ಯಗಳು ಯಾವುದೆಲ್ಲ ಆಮೇಲೆ ಬಂದಂಥವು ಕಾಳಿದಾಸಾದಿಗಳ ರಘುವಂಶಾದಿಗಳು ಇದೆಲ್ಲ ಕಾವ್ಯಶು ನಾಟಕಂ ರಮ್ಯಂ ಅಂತ ಹೇಳಿದ್ದಾರೆ ತತ್ರ ರಮ್ಯಾ ಶಕುಂತಲ ತತ್ರ ಅಪಿಚುರ್ಥೋಂಕ ತತ್ರ ಶ್ಲೋಕ ಚತುಷ್ಟಯಂ ಅಂಥೇಳಿ ಹೀಗೆ ಅಂದರೆ ಕಾವ್ಯಗಳಲ್ಲಿ ನಾಟಕವು ರಮ್ಯವಾದ್ದು ಅದರಲ್ಲಿಯೂ ರಮ್ಯವಾದ್ದು ಅಭಿಜ್ಞಾನ ಶಾಕುಂತಲ ಎನ್ನತಕ್ಕಂತಹ ಕಾಳಿದಾಸ ಕವಿ ವಿರಚಿತ ಮಹಾಕವಿ ಕಾಳಿದಾಸ ವಿರಚಿತ ಅಂತ ಅಭಿಜ್ಞಾನ ಶಾಕುಂತಲ ನಾಟಕ ಮತ್ತು ರಮ್ಯವಾದ್ದು ತತ್ರ ಅಪಿಚೇ ಚತುರ್ಥೋ ಅಂಕ ಅದರಲ್ಲಿಯೂ ನಾಲ್ಕನೇ ಅಂಕ ಅದರಲ್ಲೂ ನಾಲ್ಕು ಶ್ಲೋಕಗಳು ದತ್ತ ಶ್ಲೋಕ ಚತುಷ್ಟಯ ಬಹಳ ರಮ್ಯವಾಗಿವೆ ಸುಂದರವಾಗಿವೆ ಮನೋಹರವಾಗಿವೆ ಅಂತೇಳಿ ಅಂತಹ ಕಾಳಿದಾಸ ಈಗ ಮಹಾ ಮಹಾಕವಿಗಳು ಸಾಲಿನಲ್ಲಿ ಕಾಳಿದಾಸನನ್ನು ಶುರು ಮಾಡ್ತಾರೆ ಕೆ ಕಿರು ಬೆರಳಿನ ಲೆಕ್ಕ ಹಾಕಲಿಕ್ಕೆ ಆಮೇಲೆ ಪವಿತ್ರ ಬೆರಳಿಗೆ ಎರಡನೇ ಬೆರಳಿಗೆ ಲೆಕ್ಕ ಹಾಕುವಾಗ ಎರಡನೇ ಅದಕ್ಕೆ ಸಮನಾದಂಥ ಇನ್ನೊಬ್ಬ ಕವಿ ಇನ್ನು ಸಿಗಲಿಲ್ಲ ಅಂತೆ ಸಂಸ್ಕೃತ ಕವಿಗಳಿಗೆ ಸಂಸ್ಕೃತ ಪಂಡಿತರಿಗೆ ಅದಕ್ಕೆ ಒಂದು ಹೇಳ್ತಾರೆ ಅನಾಮಿಕಾ ಸಾರ್ಥವತಿ ಬಬುವ ಅಂತೇಳಿ ಹಾಗಾಗಿ ಅನಾಮಿಕಾ ಅದಕ್ಕೆ ನಾಮ ಇಲ್ಲ ಹೆಸರಿಲ್ಲ ಅಂಥೇಳಿ ಹಾಗಾಗಿ ಅದು ಸಾರ್ಥವತಿ ಆಯಿತು ಅಂತ ಅನಾಮಿಕಾ ಹೆಸರು ಉಂಗುರ ಬೆರಡು ಯಾಕೆಂದಕ್ಕೆ ಹೆಸರೇ ಇಲ್ಲ ಇನ್ನೊಬ್ಬ ಕಾಳಿದಾಸನ ಸಮನಾದ ಇನ್ನೊಂದಿಲ್ಲ ಪುರ ಕವೀನಾಂ ಗಣನಾ ಪ್ರಸಂಗಿ ಕನಿಷ್ಠಿಧಿಷ್ಠಿತ ಕಾಳಿದಾಸಃ ಅದ್ಯಾಪಿ ತತ್ ತುಲ್ಯ್ಯ ಕವೆರ ಭಾವತ್ ಕನಿಷ್ ಅನಾಮಿಕ ಸಾಥೋತಿ ಬಹೂವ ಅಂದರೆ ಪುರ ಹಿಂದೆ ಕವೀನಾಂ ಗಣನಾ ಪ್ರಸಂಗಿ ಕವಿಗಳನ್ನು ಲೆಕ್ಕ ಹಾಕುವಾಗ ಪುರ ಕವೀನಾ ಗಣನಾ ಪ್ರಸಂಗಿ ಕನಿಷ್ಠಿ ಅಧಿಷ್ಠಿತ ಕಾಳಿದಾಸ ಕನಿಷ್ಠಿಕ ಬೆರಳಿ ಸಣ್ಣ ಬೆರಳಿನಿಂದ ಕಿರುಬೆರಳಿನಿಂದ ಕಾಳಿದಾಸನನ್ನು ಲೆಕ್ಕ ಹಾಕಲಿ ಶುರು ಮಾಡಿದಂತೆ ಕಾಳಿದಾಸ ಅಂತೇಳಿ ಎರಡನೇ ಅನಾಮಿಕ ಬೆರಳಿಗೆ ಆಗುವಾಗ ಅದಕ್ಕೆ ಸಮಾನ ಅವನಿಗೆ ಸಮಾನ ಆದ ಇನ್ನೊಬ್ಬ ಕವಿ ಸಿಗಲಿಲ್ಲ ಮಹಾಕವಿ ಹ್ಞೂ ಅದ್ಯಾಪಿ ಇವತ್ತಿಗೂ ಕೂಡ ತತ್ ತುಲ್ಯ ಕವೇ ಅಭಾವಾತ್ ಅಂತ ಅವನಿಗೆ ಸಮಾನ ತಸ್ಯ ತುಲ್ಯ ಅವನಿಗೆ ಸ್ಥುಲನೀಯವಾದ ಹೋಲಿಕೆಗೆ ಸಿಗತಕ್ಕಂತಹ ಕವಿಯ ಅಭಾವದ ಕೊರತೆಯಿಂದಾಗಿ ಅನಾಮಿಕ ಸಾರ್ಥವತಿ ಬಬ್ಬುವ ಅನಾಮಿಕ ಬೆರಳು ಅನಾಮಿಕವಾಗಿ ಉಳಿಯಿತು ಕಾಳಿದಾಸ ಆದಮೇಲೆ ಇನ್ನೊಂದು ಹೆಸರು ಸಿಗಲಿಲ್ಲ ಈಗ ಹೇಳ್ತಾರೆ ಹೀಗೆ ಅದು ಕಾವ್ಯ ಕಾವ್ಯಗಳು ಅಂತ ಹೇಳಿದರೆ ಅವು ಕಾಂತಾಸಮೇತ ಅಂದರೆ ಕಾಂತೆಯಂತೆ ರಮಿಸುತ್ತಾ ಹೇಳತಕ್ಕಂಥವು ನಮ್ಮನ್ನು ನಮಗೆ ಆನಂದವನ್ನು ಕೊಡ್ತಾ ನಮ್ಮನ್ನು ಕಾವ್ಯ ಶೈಲಿಯಲ್ಲಿ ಕೊಂಡೋಗ್ತವೆ ಅಲ್ಲಿ ಗಂಭೀರತೆಗಿಂತಲೂ ಅದು ತುಂಬ ಹೃದಯವಾದ ರಮಣೀಯವಾದಂತಹ ಒಂದು ಶೈಲಿ ನಾವೊಂದು ಹೇಗೆ ಪ್ರಕೃತಿಯಲ್ಲಿ ರಮಣೀಯ ದೃಶ್ಯಗಳನ್ನು ನೋಡ್ತೇವೋ ಅದೇ ರೀತಿ ಕಾವ್ಯದಲ್ಲಿ ಸೌಂದರ್ಯ ಕಾವ್ಯ ಸೌಂದರ್ಯ ಅಡಗಿದೆ ಅದರಲ್ಲಿರತಕ್ಕಂತಹ ರಸಗಳು ನವರಸಗಳು ಅವರ ಸರಿತವಾದಂತಹ ನಾವು ಭಾವಗಳಿಂದ ಕೂಡಿರತಕ್ಕಂತಹ ಕಾವ್ಯ ಅದು ಕಾಂತಾಸಂಹಿತ ಅಂತೇಳಿ ಹೇಳ್ತಾರೆ ಹಾಗೆ ಪ್ರಭು ಸಂಹಿತ ಮಿತ್ರ ಸಂಹಿತ ಕಾಂತಾಸಂಹಿತ ಗ್ರಂಥಗಳು ಪ್ರಭು ಸಂಹಿತ ಅಂದರೆ ವೇದ ಮತ್ತೆ ಸ್ಮೃತಿ ಧರ್ಮಶಾಸ್ತ್ರಗಳು ಅಥವಾ ಶ್ರುತಿ ಸ್ಮೃತಿಗಳು ವೇದ ಧರ್ಮಶಾಸ್ತ್ರಗಳು ಒಂದು ಒಂದೇ ಆಮೇಲೆ ಮಿತ್ರ ಸಂಹಿತ ಅಂದರೆ ಪುರಾಣ ಇತಿಹಾಸಗಳು ಇತಿಹಾಸಗಳಲ್ಲಿ ರಾಮಾಯಣ ಮಹಾಭಾರತ ಗುರುಚರಿತ್ರೆ ಮುಂತಾದಿಗಳು ಬರ್ತದೆ ಪುರಾಣದಲ್ಲಿ ಅಷ್ಟಾದಶ ಪುರಾಣಗಳು ಉಪ ಪುರಾಣಗಳು ಔಪ ಪುರಾಣಗಳು ಹದಿನೆಂಟು ಹದಿನೆಂಟು ಹದಿನೆಂಟಿಗೆ ಬರ್ತವೆ ಆಮೇಲೆ ಕಾಂತಾಸಂಹಿತ ಅಂದರೆ ರಘುವಂಶ ಕುಮಾರ ಸಂಭವ ಅಭಿಜ್ಞಾನ ಶಾಕುಂತಲ ಮಾಲವಿಕಾಗ್ನಿಮಿತ್ರಂ ವಿಕ್ರ ವಿಕ್ರಮೋಋಷೀಯಂ ಹ್ಞೂ ಬೇರೆ ಬೇರೆ ಬರ್ತದೆ ಬೇರೆ ಬೇರೆ ಮಹಾಕವಿಗಳ ಕಾವ್ಯಗಳು ಸಂಸ್ಕೃತ ಇರ್ಬೋದು ಬೇರೆ ಬೇರೆ ಇರ್ಬೋದು ಈ ಥರ ಕಾವ್ಯಗಳು ಇವೆಲ್ಲ ನಮಗೆ ಕಾಂತೆಯಂತೆ ಧರ್ಮವನ್ನು ಉಪದೇಶಿಸ್ತವೆ ಧರ್ಮ ಅಂದರೆ ಹೇಗೆ ಯಾವ ರೀತಿ ಹಿಂದೆ ಆಚರಿಸಿದರು ಯಾವ ರೀತಿ ಮಾಡಿದಾಗ ಯಾವ ರೀತಿ ಅಪರಾಧ ಮಾಡಿದರೆ ಯಾವ ರೀತಿ ಶಿಕ್ಷಿಸುತ್ತದೆ ಇವುಗಳನ್ನು ನಾವು ತಿಳಿಬೋದು ಅದು ಕಾ ಪತ್ನಿಯು ನಮಗೆ ಪ್ರೀತಿಯಿಂದ ಹೇಳಿದಾಗೆ ಅದು ಹೇಳ್ತದೆ ಅಂತಹ ಶಾಸ್ತ್ರ ಕಾವ್ಯಗಳು ಹಾಗೆ ಶಾಸನ ಶಾಸ್ತ್ರಂ ಅಂತೇಳಿ ನಮ್ಮನ್ನು ಶಾಸನ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಅದು ಶಾಸ್ತ್ರ ಹೀಗೆ ಈಗ ಹೇಳ್ತಾರೆ ಸೂತ ಮುನಿಗಳು ಸೂತವಾಚ ಸಾಧು ಪೃಷ್ಟಿ ತದ್ರಹಸ್ಯ ಮುನೀಶ್ವರ ತದಹಂ ಕಥೆಯಮ್ಯ ಯಥಾ ಬುಧಿ ಯಥಾಶ್ರ ಯಥಾಧಿ ನನಗೆ ತಿಳಿದಷ್ಟು ಯಥಾಶ್ರಮ ನಾನು ಕೇಳಿದಷ್ಟು ನನಗೆ ಅದರಲ್ಲಿ ಜ್ಞಾನಪೂಳಿದಷ್ಟು ನನ್ನ ಬುದ್ಧಿಶಕ್ತಿ ಇರುವಷ್ಟು ಕಥೆಯ ಅದ್ಯ ಈಗ ನಾನು ಹೇಳ್ತೇನೆ ತತ್ ಅಹಂ ಅದನ್ನು ನಿಮಗೆ ಹೇಳ್ತೇನೆ ನಾನು ಸಾಧು ಪೃಷ್ಟಂಭವದ್ಭಿ ಚ ನಿಮ್ಮಿಂದ ಅಲ್ಲಿ ಎಲೈ ಮುನೀಶ್ವರರೆ ಅಯ್ಯ ಮುನೀಶ್ವರರೇ ತದ್ ರಹಸ್ಯ ಮುನೀಶ್ವರ ಎಲೈ ಮುನೀಶ್ವರರೇ ಮುನಶ್ರೇಷ್ಠರೇ ಶ್ರೇಷ್ಠರುಗಳೇ ನಿಮ್ಮಿಂದ ಪ್ರಶ್ನಿಸಲ್ಪಟ್ಟದ್ದು ಭವದ್ಭಿ ಪೃಷ್ಟಂ ಸಾಧು ಸಾಧುವಾದದ್ದೇ ಆಗಿದೆ ಸರಿಯಾದದ್ದೇ ಆಗಿದೆ ಭಾಳ ಚೆನ್ನಾಗಿರುವಂತಹ ರಹಸ್ಯವನ್ನೇ ನೀವು ಕೇಳಿದ್ದೀರಾ ಅದನ್ನು ನಾನೀಗ ಹೇಳ್ತೇನೆ ನನಗೆ ತಿಳಿದಷ್ಟು ಬುದ್ಧ ಇದ್ದಷ್ಟು ಮಟ್ಟಿಗೆ ಹಾಗೂ ನಾನು ಕೇಳಿದಷ್ಟು ಮಟ್ಟಿಗೆ ತಿಳಿಸ್ತೇನೆ ಬಹದ್ಭಿ ಪೃಚ್ಛತೆ ಯವತ್ ತೈಪುರ ಪೃಷ್ಟ್ ಸನತ್ಕುಮಾರಾಯ ತೃತ ಕ್ಯುವಮನ್ಯುನಾ ನೋಡಿ ಭಗವದ್ಭಿ ಪೃಚ್ಛತೆ ಯವತ್ತು ತಥಾ ನಿಮ್ಮಿಂದ ಹೇಗೆ ಪ್ರಶ್ನಿಸಲ್ಪಟ್ಟಿತೋ ಅದೇ ರೀತಿಯಲ್ಲಿ ವ್ಯಾಸರಿಂದ ಕೂಡ ಹಿಂದೆ ಪೃಷ್ಟ ಸನತ್ ಕುಮಾರಾಯ ತತ್ ಶ್ರು ಉಪಮನ್ಯುನಾ ವ್ಯಾಸ ಮಹರ್ಷಿಯು ಸನತ್ಕುಮಾರನನ್ನು ಕೇಳಿದ ವ್ಯಾಸೇನ ವೈ ಪುರಾ ಪೃಷ್ಟಂ ಸನತ್ ಕುಮಾರಾಯ ಸನತ್ ಪ್ರಶ್ನಿಸಿದರು ವ್ಯಾಸರು ವ್ಯಾಸರಿಂದ ಪ್ರಶ್ನಿಸಿದರು ಪಟ್ಟರ ಪಟ್ಟಂಥ ಸನತ್ ಆ ಸನತ್ ಕುಮಾರರಿಗೆ ಬಂತು ಅದನ್ನು ಉಪಮನ್ಯು ಮಹರ್ಷಿಯು ಕೇಳಿದ ಸನತ್ ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬ ಬಹುಶಃ ನಾರದರಿಂದಲೇ ಬಂದಿರಬೇಕು ಸನತ್ಕುಮಾರರಿಗೆ ನಾರದರಿಗೆ ಬ್ರಹ್ಮನಿಂದ ಬಂತು ಹೀಗೆ ಸನತ್ಕುಮಾರಾಯ ತತ್ ಶ್ರು ಹಿ ಉಪಮನ್ಯುನಾ ತತ್ ಶ್ರುತೂ ಉಪಮನ್ಯು ಮಹರ್ಷಿಯು ಅದನ್ನು ಕೇಳಿದ ಅಂಥೇಳಿ ಮುಂದೆ ಬರ್ತದೆ ತಥೋ ವ್ಯಾಸೇನ ವಹಿಶುತ್ವ ಶಿವಪೂಜಾಧಿಕಂಚಯತ್ ಮಹಿಂಚ ಪಾಠಿತೇನ ಲೋಕಾನಂ ಹಿತಕಾಮ್ಯ ಬಳಿಕ ವ್ಯಾಸ ಮಹರ್ಷಿಯು ಸನತ್ಕುಮಾರನಿಂದ ಶಿವಪೂಜಾ ವಿಧಿಗಳನ್ನು ಕೇಳಿ ಪ್ರಪಂಚಕ್ಕೆ ಹಿತವಾಗಲಿ ಎಂದು ಬಯಸಿ ಅದನ್ನು ಎಲ್ಲವನ್ನು ನನಗೆ ಉಪದೇಶಿಸಿದ ಶಿವಪೂಜಾಧಿಕಂ ಲೋಕಾಂ ಹಿತಕಾಮ್ಯಯ ಲೋಕ ಹಿತವನ್ನು ಮನಸ್ಸಿನಲ್ಲಿಟ್ಟು ತುತಂಚ ಕೃಷ್ಣೇನ ಶುಭಮನ್ಯೋರ್ಮಹಾತ್ಮನಃ ತದಹಂ ಕಥಯಿಷ್ಯಾ ಯಥಾ ಬ್ರಹ್ಮಾವದತ್ಪುರ ಮಹಾತ್ಮಾದ ಉಪಮನ್ಯು ಮಹರ್ಷಿಯಿಂದ ಅದೇ ಶಿವಪೂಜಾ ವಿಧಾನವನ್ನು ಶ್ರೀಕೃಷ್ಣನೂ ಕೇಳಿ ತಿಳಿದ ಅದನ್ನೇ ನಾನೀಗ ಹಿಂದೆ ಬ್ರಹ್ಮನು ಹೇಳಿದ ಹಾಗೆ ನಿಮಗೆ ತಿಳಿಸ್ತೇನೆ ಬ್ರಹ್ಮೋವಾ ಬ್ರಹ್ಮ ಏನು ಹೇಳಿದ ಅಂತೇಳಿ ಈಗ ಹೇಳ್ತಾನೆ ಸೂತ ಮುನಿ ಶೃಣು ನಾರದ ವಕ್ಷ್ಯಾ ಸಂಕ್ಷೇಪಿಂಗಪೂಜ ವಕ್ತು ವರ್ಷಶಕ್ಯಸ್ತರ ಮುನಿ ಯಾ ಮುನಿ ನಾರದನೆ ದೇವರ್ಷಿಯೇ ಮಗನೆ ಶೃಣು ಕೇಳು ವಕ್ಷ್ಯಾ ಸಂಕ್ಷೇಪಾತ್ ಲಿಂಗಪೂಜನ ಶಿವಲಿಂಗ ಪೂಜೆಯನ್ನು ಸಂಕ್ಷೇಪವಾಗಿ ಹೇಳ್ತೇನೆ ಸಂಕ್ಷೇಪಾತ್ ಲಿಂಗಪೂಜನ ಸಂಕ್ಷೇಪಾಲಿಂಗ ಪೂಜನ ಹಾಗೆ ಬರ್ತದೆ ವಕ್ತು ವರ್ಷಶತೇನಪ್ಪ ನ ಶಕ್ಯ ವಿಸ್ತರಾತ್ ಅದನ್ನು ವಿಸ್ತಾರವಾಗಿ ಹೇಳಬೇಕಿದ್ರೆ ನೂರು ವರ್ಷ ಐದು ಸಾಲದು ಸಂಕ್ಷೇಪವಾಗಿ ಹೇಳ್ತೇನೆ ಅಂತೇಳಿ ಹೇಳ್ತಾರೆ ವಿಸ್ತರಾತ್ ಮುನೆ ವಿಸ್ತರಾನ್ ಮುನೆ ಅನುಸ ಅನುನಾಸಿಕ ಸಂಧಿ ಬರ್ತದೆ ಯೇವಂತು ಶಾಂಕರೂಪ ಸುಖಂ ಸ್ವಚ್ಛಂ ಸನಾತನಂ ಪೂಜೆಯೇತ್ ಪರಯಾಭಕ್ತಿಯ ಸರ್ವಕಾಮಫಲಾಪ್ತೆಯೇ ಎಲ್ಲ ಮನೋರಥಗಳನ್ನು ಪಡೆಯಬೇಕೆಂಬ ಅಭಿಲಾಷೆಯುಳ್ಳವನು ಸರ್ವಕಾಮಫಲಾಪ್ತೆಯೇ ಅದಕ್ಕೋಸ್ಕರವಾಗಿ ಪೂಜೆಯೇತ್ ಪರಯಾಭಕ್ತಿಯ ಅತ್ಯಂತ ಭಕ್ತಿಯಿಂದ ಶ್ರೇಷ್ಠವಾದ ಭಕ್ತಿಯಿಂದ ಪೂಜಿಸಬೇಕು ಅತಿಶಯವಾದ ಭಕ್ತಿಯಿಂದ ಯಾರನ್ನು ಏನಂತು ಶಾಂಕರಂ ರೂಪಂ ಸುಖಂ ಸ್ವಚ್ಛಂ ಸನಾತನಂ ಸುಖಕರವು ಸ್ವಚ್ಛವು ಸನಾತನವಾದ ಆ ಶಿವನ ಈ ರೀತಿಯಾದ ಸ್ವರೂಪವನ್ನು ಅತಿಶಯವಾದ ಭಕ್ತಿಯಿಂದ ಅರ್ಚಿಸಬೇಕು ದಾರಿದ್ರ್ಯಂ ರೋಗ ದುಃಖಂಚ ಪೀಡನ ಶತ್ರು ಸಂಭವಂ ಪಾಪಂ ಚತುರ್ವಿಧಂ ತಾವತ್ ಯಾವನ್ನ ಅರ್ಚಯತೆ ಶಿವಂ ಎಲ್ಲಿಯವರೆಗೆ ಯಾವತ್ ನ ಅರ್ಚಯತೆ ಶಿವಂ ಶಿವನನ್ನು ಪೂಜಿಸುವುದಿಲ್ಲವೋ ಅಲ್ಲಿಯವರೆಗೆ ಏನಾಗ್ತದೆ ದಾರಿದ್ರ್ಯಂ ದಾರಿದ್ರ್ಯ ಬಡತನ ದರಿದ್ರತ್ವ ಈ ದಾರಿದ್ರ್ಯ ಅಂತೇಳಿ ದರಿದ್ರ ಭಾವ ದಾರಿದ್ರ್ಯಂ ದರಿದ್ರನ ಭಾವ ಬಡತನದ ಭಾವ ಏನಿದೆಯೋ ಅದೇ ಬಡವನ ಭಾವ ಏನಿದೆಯೋ ಅದೇ ಬಡತನ ಅಂಥೇಳಿ ದರಿದ್ರ ಅಂದ್ರೇನು ದರಿದ್ರಾತಿ ದುರ್ಗಛತಿ ಇತಿ ದರಿದ್ರ ನಿರ್ಧನ ಅಂಥೇಳಿ ದರಿದ್ರಾತಿ ಅಂದರೆ ದುರ್ಗಛತಿ ಇತಿ ದುರ್ಗತಿಯನ್ನು ಹೊಂದಿದವ ದುರ್ಗತಿಯನ್ನು ಹೊಂದುತ್ತಾನೆ ಎಂಬುದರಿಂದಾಗಿ ದರಿದ್ರ ಅಂತೇಳಿ ಎನ್ನತಕ್ಕಂಥ ಒಂದು ಶಬ್ದದ ಉತ್ಪತ್ತಿ ವ್ಯುತ್ಪತ್ತಿ ಹೀಗೆ ಅಂತಾ ದಾರಿದ್ರ್ಯವನ್ನು ರೋಗ ದು ರೋಗ ದುಃಖ ಮುಂತಾದವುಗಳನ್ನು ರೋಗರುಜಿನಗಳನ್ನು ಪೀಡನೆ ಶತ್ರು ಪೀಡೆ ಸಂಕಟಗಳು ಇವೆಲ್ಲವೂ ಕೂಡ ಈ ರೀತಿಯ ನಾಲ್ಕು ವಿಧವಾದ ಪಾಪಗಳು ಕೂಡ ಅವನು ಹೊಂದುತ್ತಾನೆ ಯಾರು ಶಿವನನ್ನು ಅರ್ಚಿಸುವುದಿಲ್ಲೋ ಅಂಥವನು ಎಲ್ಲಿಯವರೆಗೆ ಅರ್ಚಿಸುವುದಿಲ್ಲೋ ಅಲ್ಲಿಯವರೆಗೂ ದಾರಿದ್ರ್ಯ ರೋಗರುಜಿನಗಳು ರೋಗ ರುಜೆಗಳು ರುಜಾ ಅಂದರೆ ರೋಗ ಅಂಥೇಳಿ ಹ್ಞೂ ಅದು ಜೋಡು ನುಡಿ ಹಾಡು ಕಾಡು ಹರಟೆ ಅಂತೇಳಿ ಹೇಳಿದಾಗ ಜೋಡು ನುಡಿಗಳು ಪಾಟೇ ನುಡಿಗಳು ಬೇರೆ ಬೇರೆ ರೀತಿ ಬರ್ತದೆ ಪಳಪಳನೇ ಅದು ಬೇರೆ ಅನುಕರಣ ವ್ಯಯಗಳು ಜೋಡು ನುಡಿಗಳು ಅಂತೇಳಿದರೆ ಒಟ್ಟೊಟ್ಟಿಗೆ ಬರುವಂಥದ್ದು ಕಸ ಕಡ್ಡಿಗಳು ಅಂತೇಳಿ ಹೇಳಿದಾಗೆ ಹಾಗೆ ರೋಗ ರುಜಿನಗಳು ಅಥವಾ ರೋಗರುಜೆಗಳು ಸಂಕಟಗಳು ಶತ್ರುಪೀಡೆ ಎನ್ನುತ್ತ ನಾಲ್ಕು ದಾರಿದ್ಯ ರೋಗ ಸಂಕಟ ಶತ್ರುಪೀಡೆ ನಾಲ್ಕು ವಿಧವಾದ ಪಾಪಗಳು ಕೂಡ ಪೀಡಿಸ್ತವೆ ಎಲ್ಲಿಯವರೆಗೆ ಶಿವನನ್ನು ಪೂಜಿಸಿದೋ ಅಲ್ಲಿಯವರೆಗೆ ಸಂಪೂಜಿತೆ ಶಿವೇ ದೇವೇ ಸರ್ವ ದುಃಖ ವಿಲೀಯತೆ ಸಂಪದ್ಯತೆ ಸರ್ವಂ ಪಶ್ಚಾನ್ ಮುಕ್ತಿರ್ವಾಪ್ಯತೆ ಹಾಗಾದರೆ ಪೂಜಿಸಿದರೆ ಏನಾಗ್ತದೆ ದೇವದೇವನಾದಂತಹ ಶಿವನನ್ನು ಪೂಜಿಸಿದ ಬಳಿಕ ಎಲ್ಲ ದುಃಖಗಳು ಅಡಗಿ ಹೋಗ್ತವೆ ಸಂಪೂಜಿತೇ ಶಿವೇ ದೇವೇ ಸರ್ವ ದುಃಖ ವಿಲೀನತೆ ಲೀನವ ಲಯವಾಗಿ ಹೋಗ್ತದೆ ಎಲ್ಲ ದುಃಖಗಳು ಸಂಪದ್ಯತೆ ಸುಖಂ ಸರ್ವಂ ಎಲ್ಲ ಸುಖಗಳು ಉಂಟಾಗ್ತವೆ ಸಂಪದ್ಯತೆ ಸಂಪಾದಿಸಲ್ಪಡ್ತವೆ ಪಶ್ಚಾತ್ ಮುಕ್ತಿ ಅವಾಪ್ಯತೆ ಪಶ್ಚಾನ್ ಮುಕ್ತಿರವಾಪ್ಯತೆ ಎಲ್ಲ ಮುಕ್ತಿ ಅಂದರೆ ಬಳಿಕ ಮುಕ್ತಿಯು ಕೂಡ ದೊರಕ್ತದೆ ಎಲ್ಲ ಸುಖಗಳು ಲೌಕಿಕ ಸುಖ ಬಳಿಕ ಮರಣಾನಂತರ ಮುಕ್ತಿಯು ಕೂಡ ಉಂಟಾಗ್ತದೆ ಯೋ ವೈ ಮಾನುಷ್ಯಮ್ರಿತ್ಯ ಮುಖ್ಯ ಸತಾನತುಖೇನ ಪೂಜ್ಯೋ ಮಹಾದೇವ ಸರ್ವಾದ್ಯಾರ್ಥ ಸಾಧಕಃ ಯಾವಾದ್ರೂ ಮನುಷ್ಯಜನ್ಮನ್ನು ಪಡೆದು ಯೋ ಮಾನುಷ್ಯಂ ಆಶ್ರಿತ್ಯ ಯಾವನು ಮನುಷ್ಯ ಶರೀರವನ್ನು ಮನುಷ್ಯಜನ್ಮವನ್ನು ಹೊಂದಿ ಆಶ್ರಯಿಸಿ ಮುಖ್ಯ ಸತಾನ ಸುಖಂ ಅವಿಚ್ಛಿನ್ನವಾಗಿ ಮುಖ್ಯ ಸನಾತನಸುಖ ಇಲ್ಲಿ ಮುದ್ರಾ ರಾಕ್ಷಸನ ಹಾವಳಿಯಾಗಿದೆ ಸತಾನ ಸನಾತನ ಅಂತೇಳಿ ಆಗಬೇಕಿತ್ತು ಮುಖ್ಯಂ ಸನಾತನ ಸುಖಂ ಅವಿಚ್ಛಿನ್ನವಾದ ಅಂಥೇಳಿ ಸನಾತನ ಹಿಂದಿನಿಂದಲೇ ಬಂದಂತಹ ಸುಖವನ್ನು ಪಡೆಯಬೇಕು ಎನ್ನತಕ್ಕಂತಹ ಒಂದು ಬಯಕೆಯುಳ್ಳವನು ಇದ್ದಾನು ತೇನ ಪೂಜ್ಯ ಮಹಾದೇವ ಮನುಷ್ಯ ಜನ್ಮವನ್ನು ಪಡೆದು ಅವನು ಅವಿಚ್ಛಿನ್ನವಾದ ಸುಖ ಪಡೀಬೇಕು ಬಯಸ್ತಾನೋ ಅಂತ ಎಲ್ಲಕ್ಕೆ ಕೆಲಸಗಳು ಕೂಡ ಸಫಲವಾಗುವುದಕ್ಕಾಗಿ ಸರ್ವಕಾಮಾರ್ಥ ಸಿದ್ಧೆಯೇ ಅದಕ್ಕೆ ಕಾರಣನಾದಂತಹ ಶಿವನನ್ನು ಅರ್ಚಿಸಬೇಕು ತು ಪೂಜ್ಯೋ ಮಹಾದೇವ ಸರ್ವಕಾರ್ಯಾಥ ಸಾಧಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಶೂದ್ರಾಶ್ಚ ವಿಧಿವತ್ಕ್ರಮ ಶಂಕರಾರ್ಚಾಂ ಪ್ರಕು ಶಂಕರ ಅರ್ಚ ಶಂಕರನ ಅರ್ಚ ಅರ್ಚನೆಯನ್ನು ಮಾಡಬೇಕು ಸರ್ವಕಾಮಾರ್ಥ ಸಿದ್ಧಯೇ ಎಲ್ಲ ಇಷ್ಟಾರ್ಥಗಳು ಕೂಡ ಪಡೆಯಲು ಸುಖವಾಗಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ವರು ಶುದ್ಧರು ಕ್ರಮವಾಗಿ ವಿಧಿಯನ್ನು ಅನುಸರಿಸಿ ಶಿವನ ಪೂಜೆಯನ್ನು ಮಾಡಬೇಕು ಏ ಶಾಸ್ತ್ರವಿಧಿ ಮುತ್ಸೃಜ ಕೊ ಅಂಥವರು ಅಧಃಪತನವನ್ನು ಹೊಂದುತ್ತಾರೆ ಅಂತೇಳಿ ಗೀತೆಯಲ್ಲಿ ಕೂಡ ಬರ್ತದೆ ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ತಮ್ಮದೇ ಒಂದು ದಾರಿಯನ್ನು ಹಿಡಿದು ಏನಾದರೂ ಮಾಡಲಿಕ್ಕೆ ಹೋಗ್ತಾರೋ ಅವರು ಅಧಃಪತನವನ್ನು ಹೊಂದುತ್ತಾರೆ ಶಾಸ್ತ್ರವಿದ್ಯೆಯಲ್ಲಿ ಎಳಿದಾಗ ಮಾಡಬೇಕು ಅಂತೇಳಿ ಒಂದು ಮಾತಿದೆ ಹಾಗೆ ಇಲ್ಲಿ ಆ ಕ್ರಮ ಪ್ರಕಾರ ಮಾಡಬೇಕು ಅಂತ ಹೇಳ್ತಾರೆ ಪ್ರಾತಃ ಕಾಲೇ ಸಮುತ್ಥಾಯ ಮುಹೂರ್ತೆ ಬ್ರಹ್ಮ ಸಂಜ್ಞಕೆ ಗುರೋಶ್ಚ ಸ್ಮರಣಂಕೃತ್ತ್ವ ಶಂಭೋಶ್ಚವ ತುನಃ ಅಂದರೆ ಹೇಗೆ ಮಾಡಬೇಕು ಅಂಥೇಳಿ ಎನ್ನತಕ್ಕಂತಹ ವಿಚಾರವನ್ನು ಮುಂದೆ ನೋಡೋಣ ಹರಿರಾಮ ಶಿವಾರ್ಪಣ ಮಸ್ತು ಓಂ ತತ್ಸತ್